ಬರ್ದಿರಾ ಬರ್ತೀರಾ ಮದುವೆಗೆ ಬರ್ತೀರಾ ಬರ್ತೀರಾ ಬರ್ತೀರಾ ಮದುವೆಗೆ ಬರ್ತೀರಾ ಮಾಲಿಗೆ ಮನೆಯ ಮಾಲಂ ನೋರೆ ಮಾಲಿಗೆ ಮನೆಯ ಮಾಲಂ ನೋರೆ ತಂದಿಯ ಮನೆಯ ಸುಗುಣಂ ನೋರೆ ತಂದಿಯ ಮನೆಯ ಸುಗುಣಂ ನೋರೆ ಸಾಲ ಕೇಳುವ ಸುಂದರಂ ನೋರೆ ಸಾಲ ಕೇಳುವ ಸುಂದರಂ ನೋರೆ ಸಾವಿರ ಸುಳ್ಳಿನ ಸರ್ಸಂ ನೋರೆ ಸಾವಿರ ಸುಳ್ಳಿನ ಸರ್ಸಂ ನೋರೆ ಬರ್ತೀರಾ ಬರ್ತೀರಾ ಬರ್ತೀರಾ ಬರ್ತೀರಾ ಮದುವೆ ಬರ್ತೀರ ಬರ್ತಿರಾ ಬರ್ತೀರ ಮೋಟು ಜಡೆಯ ಮುತ್ತಮ್ನೋರೆ ಮೋಟು ಜಡೆಯ ಮುತ್ತಮ್ನೋರೆ ಬೆಳ್ಳ ಬಣ್ಣಿನ ರತ್ನಂನೋರೆ ಡೊಂಕು ಮೂಗಿನ ದುಬ್ಬಂನೋರೆ ಒಂಟೆ ರತ್ತಿನ ಬೆಂಟಮ್ ನೋರೆ ಬರ್ತೀರಾ ಬರ್ತೀರ ಮದ್ವೆಗೆ ಬರ್ತೀರ ಬರ್ತೀವಿ ಬರ್ತೀವಿ ನಾವು ಬರ್ತೀವಿ ಬರ್ತೀವಿ ಬರ್ತೀವಿ ಮದ್ವೆಗೆ ನಾ ಬರ್ತೀವಿ ಕಾಶಿ ಹಲ್ವಾ ಕಾಶಿ ಹಲ್ವಾ ಬಾದಾಮಿ ಹಲ್ವಾ ಜಾಮೂನ್ ಕಾಶಿ ಹಲ್ವಾ ಬಾದಾಮಿ ಹಲ್ವಾ ಜಾಮೂನ್ ಜಿಲ್ಲೆ ಬಿಜಿ ಜಹಂಗೀರನ್ನು ಐಸ್ ಕ್ರೀಮ್ ಫ್ರೂಟ್ ಸಾಲಡ್ ಬೇಕಾದಷ್ಟು ತಿಂದು ತೇಗಲು ಬರ್ತೀವಿ ಐಸ್ ಕ್ರೀಂ ಫ್ರೂಟ್ ಸಾಲಡ್ ಬೇಕಾದಷ್ಟು ತಿಂದು ತೇಗಲು ಬರ್ತೀವಿ ಬರ್ತಿಗಳನ್ನು ಬರ್ತೀವಿ ಮದ್ವೆಗೆ ನಾವು ಬರ್ತೀವಿ